ಸೊನ್ನೇಗೌಡರ ಸಮಾರಾಧನೆ ಸಣ್ಣವಾಡಿ ಎಂಬುದು ಸಣ್ಣ ಗ್ರಾಮ ಮೂಲ ರೂಪದಲ್ಲಿ ಅದು ಬಹುಶಃ ಸ್ವರ್ಣವಾಡಿ ಎಂದಿದ್ದಿರಬಹುದು ಆ ಗ್ರಾಮದ ಯಜಮಾನರು ಸೊಣ್ಣೇಗೌಡರು ಅವರ ಪೂರ್ವಿಕರು ಬಿಸ್ಸೇಗೌಡರೆಂದು ಜನ ಹೇಳುತ್ತಿದ್ದರು ಬಿಸೇಗೌಡರು ಒಬ್ಬ ಸಣ್ಣ ಪಾಳ್ಯಗಾರರು ನನ್ನ ಕಾಲಕ್ಕೆ ಬಾರಿ ರೈತರು ಅವರಿಗೆ ಪಾಳ್ಯಗಾರರೆಂಬ ಹೆಸರಿಲ್ಲದಿದ್ದರೂ ಅವರ ಕಾರ್ಯಕರ ಕರ್ಮಗಳೆಲ್ಲ ಅವರು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 ಬಹುಶಃ ಸಾವಿರದ ಒಂಬೈನೂರು ಅಹ್ ಇಸವಿಯಲ್ಲಿ ನನ್ನ ಬಾಲ್ಯದ ಕಾಲ ಪೂರ್ವಕಾಲ ಅದು ಗತವೈಭವ ಅದರ ಚಿತ್ರ ಈ ಕಾಲದ ಯುವಕರಿಗೆ ಇಷ್ಟವಾದಿತ್ತು ತಮ್ಮ ಪೂರ್ವಿಕರು ಹೇಗೆ ಹೇಗೆ ಸಂತೋಷ ಪಟ್ಟರೆಂಬುದು ತಿಳಿಸುವ ಕಾರಣದಿಂದ ಸೊನ್ನೇಗೌಡರು ಎತ್ತರವಾದ ಆಳು ತೆಳುವಾದ ಮೈಕಟ್ಟು ಬಣ್ಣ ಎಣ್ಣೆ ಗಂಪಿಗೂ ಕಪ್ಪಿಗೂ ನಡುವಣದು ಎರಡು ಕೈಗಳಲ್ಲೂ ಚಿನ್ನದ ಕಪ್ಪಗಳು ಉಂಗುರಗಳು ಕಿವಿಯಲ್ಲಿ ಕೆಂಪುಕಲ್ಲು ಹಾಕಿದ ಹತ್ತು ಕಡಕ್ಕು ಮತ್ತು ಎಡಗಿವಿಯ ಮೇಲೆ ಮುರುವು ಎಂಬ ಆಭರಣ ತಲೆಯ ಮೇಲೆ ಬಾರಿ ರುಮಾಲು ಆ ವ್ಯಕ್ತಿಯಲ್ಲಿ ಎದ್ದು ಕಾಣುತ್ತಿದ್ದ ಅಂಗವೆಂದರೆ ಮೀಸೆಯ ಜೋಡಿ ಮೀಸೆಯ ಪಸಂದು ನೋಡಬೇಕೆಂದರೆ ಸೊನ್ನೇಗೌಡರ ಮುಖ ಇವರ ಒಂದು ಮನೆ ಮುಳಬಾಗಿಲಿನಲ್ಲಿಯೂ ಆ ಊರಿನಲ್ಲಿದ್ದ ಮೂರು ನಾಲ್ಕು ಬಾರಿ ಬಾರಿ ಮನೆಗಳಲ್ಲಿ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 ಇದು ಮಾಮೂಲು ಈ ಸಂದರ್ಭದಲ್ಲಿ ಒಂದು ತಕರಾರು ಬಾಗಿನ ಬಾಗಿಲಿನಲ್ಲಿ ಬೇರೆ ಮಠಗಳುಂಟು ಸ್ಮಾರತವು ಮಾದ್ವರವು ಮಾಧ್ವ ಮಠಗಳಲ್ಲಿ ಮುಖ್ಯವಾದದ್ದು ಶ್ರೀಪಾದರಾಯರ ಮಠ ಈ ಮಠದ ಸ್ವಾಮಿಗಳು ರಥಸ್ಥಾನದ ದೇವರ ದರ್ಶನಕ್ಕೆ ಬರಬೇಕು ಎಂದರೆ ಆಗ ನಲ್ಲಾನ್ ಸ್ವಾಮಿಗಳ ದೇವರ ಇರಲಾರ ಇರಲಾಗದು ನಲ್ಲಾನ್ ಸ್ವಾಮಿಗಳು ಒಟ್ಟಿನ ಮೇಲೆ ಗೃಹಸ್ಥರು ಮಠದ ಸ್ವಾಮಿಗಳು ಎತ್ತಿಗಳು ಗೃಹಸ್ಥರು ಮತ್ತು ಶ್ರೀ ವೈಷ್ಣವ ಮತಸ್ಥರು ಆದವರು ರತದೊಳಗಡೆ ಇದ್ದಾಗ ಮಾದ್ವ ಎತಿಗಳು ನೆಲದ ಮೇಲೆ ನಿಂತು ಸೇವಿಸುವುದು ಈ ತಕರಾರನ್ನು ಪರಿಹಾರ ಮಾಡುವುದಕ್ಕಾಗಿ ಎರಡು ಉಪಾಯಗಳು ನಲ್ಲಾನ್ ಆಚಾರ್ಯರು ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಒಂದು ಸಲ ಬರತಕ್ಕದ್ದು ವರ್ಷ ವರ್ಷ ರಥೋತ್ಸವ ಕಾಲದಲ್ಲಿ ಬೇರೆಲಿಯೋ ಇರತಕ್ಕದ್ದು ನಾಲ್ಕು ವರ್ಷಕ್ಕೊಂದು ಸಲ ತಮ್ಮ ಬರುವಿಕೆಯನ್ನು ದೇವಸ್ಥಾನದವರಿಗೆ ತಿಳಿಸಿ ಆಮೇಲೆ ಬರುವುದು ಬಂದರೂ ಅವರು ರತಾರೋಹಣ ಮಾಡಿ ಮಂಗಳಾರತಿ ತೆಗೆದುಕೊಂಡು ಹೋದ ಬಳಿಕ ದೇವಸ್ಥಾನದ ಹೆಡ್ ಅರ್ಚಕರು ಶ್ರೀಪಾದರಾಜ ಮಠಕ್ಕೆ ವರ್ತಮಾನ ಕಳುಹಿಸುವುದು ಆ ಬಳಿಕ ಶ್ರೀಪಾದರಾಜಸ್ವಾಮಿಗಳು ರಥದರ್ಶನಕ್ಕಾಗಿ ಬರುವುದು ಈ ಏರ್ಪಾಟಿನಿಂದ ಎಲ್ಲ ಸಮಾಧಾನವಾಗಿ ನಡೆಯುತ್ತಿತ್ತು ಇದರಲ್ಲಿ ಮುಖ್ಯವಾದ ಭಾಗ ಆಂಜನೇಯ ದೇವಾಲಯದ ಹೆಡ್ ಅರ್ಚಕರಾದ ಶ್ರೀನಿವಾಸಾಚಾರ್ಯರು ರಾಮಾಚಾರ್ಯರು ಅವರ ಉಪಾಯ ನಯ ಪೂಜೆಯ ವೈಕರಿ. ಒಂದು ಸಾರಿ ಸೊನ್ನೇಗೌಡರ ಮುಳಬಾಗಿಲು ಮನೆಯಲ್ಲಿ ಯಾರೋ ಶ್ರೀ ವೈಷ್ಣವ ಸ್ವಾಮಿಗಳು ಒಂದು ತಿಂಗಳು ಬಿಡಾರ ಮಾಡಿದ್ದರು ಪ್ರತಿದಿನವೂ ಮಧ್ಯಾಹ್ನ ಹನ್ನೊಂದು ಗಂಟೆಯ ಸಮಯದಲ್ಲಿ ಕೊಂಬು ಊದಿದ ಮೇಳದ ಶಬ್ದವೂ ನಗಾರಿಯ ಹೊಡೆತದ ಶಬ್ದವು ಅಲ್ಲಿಂದ ನಮ್ಮ ಮನೆಗೆ ಕೇಳಿ ಕೇಳಿಬರುತ್ತಿತ್ತು ಒಂದು ದಿನ ನಾನು ಕೃ ಕುಹಲ ಅದೇನು ಶಬ್ದವೆಂದು ಯಾರೋ ಹಿರಿಯರನ್ನು ಕೇಳಿದೆ ಅವರು ಅದು ನಲ್ಲಾನ್ ಸ್ವಾಮಿಗಳ ದೇವಾರ್ಚನೆ ಎಂದರು ನನ್ನ ಕುತೂಹಲ ಅದರಿಂದ ತೀವ್ರವಾಯಿತು ದೇವಾರ್ಚನೆ ಹೇಗೆ ನಡೆಯುತ್ತದೆಯೋ ಅಲ್ಲಿ ಮಂತ್ರಪುಷ್ಪ ಹೇಗೆ ಹೇಳುತ್ತಾರೋ ಏನೇನು ಸಂಭ್ರಮವಾಗುತ್ತದೆಯೋ ಅದನ್ನೆಲ್ಲ ನೋಡಬೇಕೆಂದು ಆಸೆ ಹೆಚ್ಚಾಯಿತು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 ಅವರು ಇನ್ನೊಂದು ಹಜಾರ ಎಂದು ಒಳಗಡೆಗೆ ಕೈ ತೋರಿಸಿದರು ಮೂರನೇ ಹಜಾರಕ್ಕೂ ಹೋದೆ ಅಲ್ಲಿ ಒಳ್ಳೆಯ ಜಮಖಾನೆ ಹಾಸಿತ್ತು ಎರಡು ಮೂರು ಹೊರಗುದಿಂಬುಗಳಿದ್ದವು ಮೂರು ನಾಲ್ಕು ಮಂದಿ ಸೊಗಸಾಗಿ ಪಠ್ಯನಾಮಗಳನ್ನು ಧರಿಸಿ ಒಬ್ಬ ಟಂಚಿನ ದೋತ್ರಗಳನ್ನುಟ್ಟು ಜಮಖಾನದ ಮೇಲೆ ಕುಳಿತು ತಾಂಬೂಲು ಚರ್ವಣ ಮಾಡುತ್ತಾ ಮಾತನಾಡಿಕೊಂಡು ಕೇಕೆ ಹೊಡೆಯುತ್ತಿದ್ದರು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 ಅವರು ನೀನು ಯಾಕೆ ಹೋದೆ ಅಲ್ಲಿಗೆ ನನಗೆ ಮೊದಲು ಹೇಳಾದರೂ ಹೋಗಬಾರದಾಗಿತ್ತೆ ಎಂದರು ಸೊಣ್ಣೇಗೌಡರ ಮನೆಯಲ್ಲಿ ವಾಸವಾಗಿದ್ದು ನನಗೆ ತಿಳಿದು ಬಂದ ಮೂರನೆಯವರು ಅಮಲ್ದಾರ್ ಮೋಕ್ಷಗುಂಡ್ ವೆಂಕಟೇಶಯ್ಯನವರು ಇವರು ಭಾರಿ ಕುಟುಂಬವಂತರು ಮತ್ತು ದರ್ಪವಂತರು ಆದದ್ದರಿಂದ ಅಷ್ಟು ದೊಡ್ಡ ಮನೆ ಅವರಿಗೆ ಅವಶ್ಯವಾಗಿತ್ತು ಸೊಣ್ಣೇಗೌಡರ ಕುಟುಂಬ ವೆಂಕಟೇಶಯ್ಯನವರನ್ನು ಕುರಿತು ನನ್ನ ಜ್ಞಾಪಕವನ್ನು ಬೇರೆ ಕಡೆ ನಿರೂಪಿಸಿದ್ದೇನೆ ನಾನು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 ಒಂದೊಂದು ಮನೆಯಲ್ಲಿಯೂ ಸಂಸಾರಗಳು ಬೇರೆ ಬೇರೆ ಸೊನ್ನೇಗೌಡರಿಗೆ ನಾಲ್ಕು ಮಂದಿ ಮಡದಿಯರಂತೆ ಒಬ್ಬೊಬ್ಬ ಆಕೆಯ ಬೀದಿ ಒಂದೊಂದು ಒಬ್ಬೊಬ್ಬ ಆಕೆಗೂ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇದ್ದರು ಹಾಗೆಯೇ ಸೊಸೆಯರು ಅಳಿಯಂದರು ಇದ್ದರು ಒಂದೊಂದು ಸಂಸಾರಕ್ಕೆ ಸೇರಿದಂತೆ ಹಸು ಹೆಮ್ಮೆ ಕರುಗಳು ಅದರ ಜೊತೆ ಕೋಳಿ ಬಹುಶಃ ಕುರಿ ಇವೆಲ್ಲವೂ ಇದ್ದದ್ದನ್ನು ನಾನು ಹುಡುಗನಾಗಿದ್ದಾಗ ಸ್ವತಃ ಕಂಡಿದ್ದೆ ಆಗ ಆಶ್ಚರ್ಯದಿಂದ ನನ್ನ ಕೂಡ ಇದ್ದ ಹಿರಿಯರನ್ನು ಕೇಳಿದ್ದೆ ಅವರು ಹೇಳಿದ ಮಾತು ಮಾತನ್ನು ಇಲ್ಲಿ ಬರೆದಿದ್ದೇನೆ ದಾತ್ರಿ ಹವನ ಸಣ್ಣವಾಡಿಯಲ್ಲಿ ದಾತ್ರಿ ಹವನದ ಭೋಜನದ ದಿವಸ ಬೆಳಗಿನ ಜಾವದಲ್ಲಿಯೇ ಎದ್ದು ಸುಮಾರು ಏಳು ಗಂಟೆಯ ಹೊತ್ತಿಗೆ ಸಣ್ಣವಾಡಿ ಊರ ಮುಂದಿನ ಕೆರೆಯನ್ನು ಸೇರಿದೆವು ದಾರಿ ನಡೆದದ್ದರಿಂದ ಮೈಗೆ ಚಳಿ ತೋರಲಿಲ್ಲ ನೀರು ಕೆರೆ ತುಂಬಾ ಸೊಗಸಾದ ತಿಳಿನೀರು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 ವೈದಿಕರು ಸೇರಿ ಅವರೇಕಾಯಿ ಬಿಡಿಸಿ ಅಡಿಗೆಗೆ ಅಣಿ ಮಾಡುತ್ತಿದ್ದರು ಇನ್ನು ಕೆಲವರು ಇಂಥವರು ಹರಿ ಒಲೆಯ ಮುಂದೆ ಪಾಕಕಾರ್ಯದಲ್ಲಿದ್ದರು ಅವರೇಕಾಯಿ ಬಾಳೆ ಎಲೆ ಅಕ್ಕಿ ಬೇಳೆ ಮೊದಲಾದ ಸಮಸ್ತವನ್ನು ಸೊನ್ನೇಗೌಡರು ಸರಬರಾಜು ಮಾಡಿದ್ದರು ಆ ಸರಬರಾಜಿನಲ್ಲಿ ನಾನು ಈಗ ವಿಶೇಷವಾಗಿ ಹೇಳಬೇಕಾಗಿರುವುದು ತುಪ್ಪವೆಂಬ ಪದಾರ್ಥ ಅದು ಈಗಿನವರೆಗಿನ ಅಪರೂಪವಾದದ್ದರಿಂದ ಈಗಿನವರಿಗೆ ಅಪರೂಪವಾದದ್ದರಿಂದ ಒಂದು ಮಾತು ಹೆಚ್ಚಾಗಿ ಹೇಳುತ್ತೇನೆ ತುಪ್ಪವೆಂಬ ಪದಾರ್ಥ ಕುಂಬಾರನ ಗಡಿಗೆಗಳಲ್ಲಿ ಬಂದಿತ್ತು ಐದಾರು ಗಡಿಗೆಗಳು ಒಂದೊಂದು ಗಡಿಗೆಯಲ್ಲೂ ತುಳುವಾದ ಅರಸಿನ ಕೇಸರಿ ಬಣ್ಣದ ತುಪ್ಪ ಮರಳು ಮರಳಾದದ್ದು ನಮ್ಮ ಊರಿನ ರಸಿಕರು ಸಣ್ಣ ಪುಟ್ಟ ವಯಸ್ಸಿನ ನನ್ನಂತ ಹುಡುಗರು ತುಪ್ಪದಲ್ಲಿ ಬೆಟ್ಟಿಟ್ಟದ್ದನ್ನು ನೋಡಿ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 ಅಹ್ ತುಪ್ಪವನ್ನು ಪರೀಕ್ಷಿಸುವಾಗ ಒಂದು ಸಣ್ಣ ಹಂಚಿಕಡ್ಡಿಯಿಂದ ಒಂದು ಕಣವನ್ನೆತ್ತಿ ಅದನ್ನು ಎಡಗೈ ತರ್ಜನೆಯಿಂದ ಮೆದುವಾಗಿ ಮೇಲೆ ಮೇಲೆ ಒಂದೆರಡು ಸಲ ಸವರಿ ಅದರ ವಾಸನೆಯಿಂದ ಅದು ಆಕಳ ತುಪ್ಪ ಅಲ್ಲವೇ ಚೆನ್ನಾಗಿದೆಯೇ ಇಲ್ಲವೇ ಎಂಬುದನ್ನು ಗೊತ್ತು ಮಾಡುವರು ಸೊನ್ನೇಗೌಡರ ಔತಣದ ತುಪ್ಪ ಉತ್ತಮದಲ್ಲಿ ಉತ್ತಮ ದರ್ಜೆಯದು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 ಇಷ್ಟನ್ನೇ ಅಲ್ಲದೆ ಅಲ್ಲವೇ ಕಾಲಿದಾಸಾದಿ ಕವಿಗಳೆಲ್ಲ ಬೇಡಿದ್ದು ಅದು ನಮಗೆ ಸಿದ್ಧವಾಗಿತ್ತು ಸಮೃದ್ಧಿ ನಾವು ಸೊನ್ನೆ ಗೌಡರ ಅತಿಥಿಗಳಾಗಿದ್ದ ದಿವಸ ನಮಗೆ ದೇವಲೋಕದ ಭೋಜನ ಅವರೇ ಬೀಜದ ಹಿತಕುಬೇಳೆ ತೊವೇ ಯಥೇಷ್ಟವಾಗಿ ಘೃತ್ತ ಅವರೇಕಾಯಿ ಹುಳಿ ಹಾಗಲಕಾಯಿ ಗೊಜ್ಜು ಆಂಬೋಡೆ ಶಾವಿಗೆ ಪಾಯಸ ಚಾಕುವಿನಿಂದ ಕಡಿಯುವಷ್ಟು ಗಟ್ಟಿಗಟ್ಟಿದ ಗಡ್ಡೆ ಕಟ್ಟಿದ ಮಸರು ಹಪ್ಪಳ ಸಂಡಿಗೆ ಪಲ್ಯಗಳು ಇನ್ನೇನು ಬೇಕು ಬೋಗಕ್ಕೆ ಆ ಪ್ರಾಂತದಲ್ಲಿ ಈ ಕಾಲದಲ್ಲಿ ಆಲೂಗೆಡ್ಡೆ ಕೋಸುಗಡ್ಡೆ ಹುರುಳಿಕಾಯಿ ಮೊದಲಾದ ಹೊಸ ನಮೂನೆಯ ತರಕಾರಿಗಳಿರಲಿಲ್ಲ ಅಲ್ಲಿ ನಮಗೆ ನಿಂಬೆಕಾಯಿ ಯಥೇಷ್ಟವಾಗಿತ್ತು ಊಟದ ಜೊತೆಗೆ ಹಸಿಮೆಣಸಿನಕಾಯಿಯು ಹಾಗೆಯೇ ಸಂತೋಷವಾಗಿ ಹರಟಿಕೊಂಡು ಪದಾರ್ಥಗಳನ್ನು ಮತ್ತೆ ಮತ್ತೆ ಕೇಳಿ ಬಡಿಸಿಕೊಂಡು ಎಲ್ಲರೂ ಹೊಟ್ಟೆ ಬಿರಿಯ ಉಂಡೆವು ಸಂಜೆ ಐದು ಗಂಟೆಯ ಮೇಲೆ ತಂಪು ಹೊತ್ತಿನಲ್ಲಿ ಹಿಂತಿರುಗಿದೆವು ನಮಗೆ ಆ ತೃಪ್ತಿಯನ್ನುಂಟು ಮಾಡಿದ ಸೊನ್ನೇಗೌಡರಂಥ ಅಕೃತಿಮವಾದ ನಮ್ಮ ದೇಶದಲ್ಲಿ ಸಂತತವಾಗಿ ಅಭಿವೃದ್ಧಿಯಾಗಲಿ ಸ್ವೇ ಕರ್ಮಣ್ಯ ಬಿರತಃ ಸಂಸಿದ್ಧಿಂ ಲವತೆ ನರಹ